ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದಪದಿ ಪ್ರಣಮಿ ಮುಹುರ್ಮುಹುರ್ ನಮ್ರಿಯರಜಾ ವಿವೇಕನಂದಸರೇ ಸಚಿತ್ಸುಖ ಸ್ವರೂಪ ಸ್ವಾಮಿನೆ ತಾಪರಿಣೆ ಓಮ ಸೋಮ ಸದ್ಗಮಯ ತಮಸೋಮ್ಯೋತಿರ್ಗಮಯ ಮೃತ್ಯೋರ್ಮೃತಂಗಮಯ ಶಾಂತಿಶಾಂತಿಶಾಂತರ ವಿಪಾಂ ಪರಮೇಶ್ಭೂತ ಯತ್ಪುಂಡರೀಕರ ಸಂಸ್ಥೆ ತರ್ಶಿ ಗಗನ ವಿಶೋಕ ಯಸ್ ತದಂತತುಪಾಸಿತವ್ಯ ಓಂ ಶಾಂತಿಶಾಂತಿ ಶಾಂತಿ ಸರ್ವೇ ಜನಾಖಿೋ ಬವ ಶ್ರೀರಾಮಕೃಷ್ಣಶರಣ ಧ್ಯಾನ ಜೀವನ ಎಂಬುದು ನಮ್ಮ ಅಸ್ತಿತ್ವದ ಮೂಲ ನಮ್ಮ ಅಸ್ವಿತ್ ಅಸ್ತಿತ್ವದ ಸೂಕ್ಷ್ಮ ಅಗೋಚರವಾಗಿರ್ತಕ್ಕಂಥ ನಮ್ಮದೇ ನೆಲೆಯ ಸತ್ಯ ಅದೇ ಭಗವಂತ ಭಗವತ್ ಸ್ವರೂಪ ಅಂತ ನಾವು ಒಂದು ಭಾಷೆಯಿಂದ ಹೇಳ್ತೇವೆ ಭಗವಂತ ದೇವರು ಆತ್ಮ ಚೈತನ್ಯ ಅಥವಾ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಭಾಷೆಯಲ್ಲಿ ಒಂದೇ ಸತ್ಯವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ ಪರಮಾಸರು ಅದನ್ನು ಸುಸ್ಪಷ್ಟವಾಗಿ ನೀರು ತಣ್ಣಿ ಎಕ್ವಾ ವಾಟರ್ ಜಲ್ ಅಂತ ಮನುಷ್ಯನ ಶಬ್ದ ಸಂಜ್ಞೆ ಬೇರೆ ಬೇರೆ ಬೇರೆಯಾಗಿದ್ದರೂ ಕೂಡ ಸಂಸ್ಕೃತಿ ಸಂಸ್ಕಾರ ಭಾಷೆ ಇದರ ಬೇರೆ ಬೇರೆ ಬಳಕೆಯಿಂದ ನಾವು ಅದೇ ಒಂದೇ ಸತ್ಯವನ್ನು ಬೇರೆ ಬೇರೆ ಥರ ನಾವು ಹೇಗೆ ಕರಿತೇವೋ ನೋಡ್ತೇವೋ ಹಾಗೆ ಭಗವತ್ ಸತ್ಯ ನಮ್ಮ ಜೀವನದ ಆತ್ಯಂತಿಕ ನೆಲೆ ನಮ್ಮ ಅನವರತವಾಗಿರ್ತಕ್ಕಂಥ ಐಶ್ವರ್ಯ ನಾನು ಎಂಬ ಅಸ್ತಿತ್ವದ ಮೂಲ ಇದನ್ನು ಕಂಡು ಪ್ರಯತ್ನ ಮಾಡೋದೇ ಎಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು ಶ್ರೀರಾಮಕೃಷ್ಣ ಹೇಳಿದಂಥ ಒಂಟೆ ಥರ ಒಂಟೆ ಆ ಮುಳ್ಳು ಬಳ್ಳಿಯನ್ನೇ ಮತ್ತೆ ಮತ್ತೆ ಅಭ್ಯಾಸ ಬಲದಿಂದ ಅದೇ ಒಂದಿಷ್ಟು ಹತ್ರ ಅಸ್ತಿತ್ವಕ್ಕೆ ಆಹಾರ ಅಂತ ಆದದರಿಂದ ಅದನ್ನೇ ಸವಿತಾ ತನ್ನ ನಾಲಿಗೆಯಿಂದ ಬಂದಂತಹ ಆ ರಕ್ತವನ್ನೇ ಬಳ್ಳಿಯಿಂದ ಬಂದಂತಹ ರಕ್ತ ಅಂತ ತಿಳ್ಕೊಂಡ್ಬಿಟ್ಟು ಆ ಬಳ್ಳಿಯನ್ನೇ ನೆಗ್ತಾ ನೆಕ್ತ ಅದರ ರುಚಿಯನ್ನು ಪ್ರ ಭಾಷ್ಯದಿಂದ ಬಂದಿರತಕ್ಕಂಥದ್ದು ಅಂತ ತಿಳ್ಕೊಂಡು ಬಿಡ್ತೇವೆ ಹಾಗೆಯೇ ನಾವು ಈ ದೇಹ ಎಂಬ ಪಂಚಭೂತದ ಪಂಜರದಲ್ಲಿ ಒಳಗೆ ಇರುವಂಥ ಈ ಒಂದು ಬಯಲಾಜಿಕಲ್ ಮೆಷಿನರಿ ನಾವು ನಾವು ಎಂಬುದನ್ನು ಈ ಮೆಷಿನರಿ ಒಳಗೆ ಹೇಗೆ ಬಂಧಿಸಲ್ಪಟ್ಟಿದ್ದೇವೆ ಇದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಸತ್ ಎಂಬುದು ಅಹಂ ಆಗಿ ಪರಿಣಮಿಸಿ ಸತ್ ಅಂದರೆ ಅಸ್ತಿತ್ವ ಪ್ರೈಮರಿ ಐಡೆಂಟಿಫಿಕೇಶನ್ ಆದರೆ ವಿರಾಟದಲ್ಲಿ ನಮ್ಮ ಥರನೇ ವ್ಯಕ್ತಿತ್ವ ಇದ್ದವರು ನಮ್ಮ ಥರನೇ ದೇಹ ಇದ್ದವರು ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಪ್ರತಿಯೊಬ್ಬರೂ ನಾನು ಅಂತ ಹೇಳಿ ಈ ಜಗತ್ತಲ್ಲಿ ಅರುವತ್ತೆಪ್ಪತ್ತು ಎಂಬತ್ನೂರು ವರ್ಷ ಬಾಳಿ ಸುಖ ದುಃಖಗಳನ್ನು ಅದೇ ಥರದ ಅನುಭವಿಸಿ ಅದೇ ಬೆಳಿಗ್ಗೆ ಅದೇ ಸಂಜೆ ಅದೇ ರಾತ್ರಿ ಅದೇ ಊಟ ಅದೇ ರೋಗ ರುಜಿನ ಅದೇ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಬೇರೆ ಥರಾವಳಿಗಳ ಡ್ರೆಸ್ ದೃಶ್ಯಗಳನ್ನು ನೋಡಿಕೊಂಡು ಆಮೇಲೆ ಗೊತ್ತಿಲ್ಲದ ಕಡೆಗೆ ನಾವೆಲ್ಲರೂ ಹೋಗ್ತೇವೆ ನಾವು ಕೊಂಡಾಡಿಕೊಂಡು ನಾವು ತಾದಾತ್ಮ್ಯ ಹೊಂದಿದ ಈ ಒಂದು ಅಸ್ತಿತ್ವದ ಜೊತೆಗೇ ನಾವು ನಮ್ಮ ಇಡೀ ಪ್ರಾಣ ನಮ್ಮ ತದಾತ್ಮ್ಯ ಚಿಕ್ಕನ್ನಿಂದ ಬೆಳೆಸ್ಕೊಂಡು ಅದರಲ್ಲಿ ಪ್ರಿಸನರು ಹೇಗೆ ಅವನ ಪ್ರಿಸ ಚಿಕ್ಕನಿಂದಲೇ ಜೈಲಲ್ಲಿ ಹಾಕಿದರೆ ಅವನು ಕಳಿತಾನೆ ನಲ್ವತ್ತು ವರ್ಷ ಪ್ರಿಸನೇ ತನ್ನ ಮನೆ ಅಂತ ತಿಳ್ಕೊಳ್ತಾನೆ ಹೇಗೆ ನಾವು ಈ ಪ್ರಿಸೇ ನಮ್ಮ ಮನೆ ಅಂತ ನಾವು ಅದರಲ್ಲೇ ಮೆರೆದಾಟ ಇದು ನಿಜ ಜೀವನದ ಪರಿಧಿಯಿಂದ ನಾವು ವಿಮುಖರಾಗುವುದಂತ ಅಲ್ಲ ಇದು ಸತ್ಯದ ಅರಿವನ್ನು ನಾವು ಪಡಿಬೇಕು ಈ ಒಂದು ಮನಸ್ಸಿನಲ್ಲಿ ಈ ನಿಜದ ಅರಿವು ಹಿಂಗೆ ಹಿಂಗೆ ಹಿಂಗೆ ನಾವು ಬಂಧಿಸಲ್ಪಟ್ಟು ಇಲ್ಲಿ ಹಿಂಗೆ ಹಿಂಗೆ ಇದ್ದೇವೆ ಆದ್ದರಿಂದ ನಾವು ನಮ್ಮಲ್ಲಿ ಮೂರು ಥರದ ಕಾನ್ಶಿಯಸ್ನೆಸ್ ಇದೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಐ ಕಾನ್ಷಿಯಸ್ನೆಸ್ ನಾನು ಎಂಬುದು ದೇಹ ಮನಸ್ಸು ಜೊತೆಗೆ ಆಧ್ಯಾತ್ಮೆ ಹೊಂದಿ ಐ ಎಂಬ ಕಾನ್ಶಿಯಸ್ನೆಸ್ ಇನ್ನೊಂದು ಪ್ರಪಂಚ ವರ್ಲ್ಡ್ ಕಾನ್ಶಿಯಸ್ನೆಸ್ ಜಗತ್ತು ಎಷ್ಟು ಸಾವಿರ ವರ್ಷದಿಂದ ಅದೇ ಥರದ ಆ ಇರುವೆ ಗೋಡಿನ ಪ್ರಪಂಚ ಹೇಗೆಯೋ ಆ ಭೂಲೋಕದಲ್ಲಿ ಕೋಟ್ಯಾಂತರ ಜನರು ಎಷ್ಟು ರಾಜರು ಮಹಾರಾಜರು ಯುದ್ಧಗಳು ಆದರೆ ಹುಟ್ಟು ಸಾವನ ಮಧ್ಯದಲ್ಲಿ ಎಲ್ಲ ಮುಗ್ದೋಗ್ತದೆ ಪುನಃ ಬರ್ತೀವ ಪುನಃ ಹೋಗ್ತೀವ ಪುನಃ ಬರ್ತೀವಿ ಪುನಃ ಇದು ನಾವು ಜೀವನದ ಆನಂದವನ್ನು ಪಡೆಯದೇ ನಾವು ವಿರಕ್ತರಾಗಿ ಕಾಡಿಗೆ ಹೋಗಿ ಇಡೀ ದಿವಸ ಧ್ಯಾನ ಮಾಡಿ ಕುತ್ಕೊಂಡ್ರೆ ಆಗ್ತದ ಅಂತ ಪ್ರಶ್ನೆ ಬರ್ಬೋದಲ್ಲ ಧ್ಯಾನದ ಅರಿವಿನಲ್ಲಿ ಜೀವನ ಧ್ಯಾನದ ಅರಿವಿನ ಸತ್ಯದ ಅರಿವಿನಲ್ಲಿ ಜೀವನ ಶಾಶ್ವತವಾಗಿರ್ತಕ್ಕಂಥ ದೇಹ ಮನಸ್ಸಿನ ಆಚೆ ಶಾಶ್ವತ ಅದೇ ನಮ್ಮ ಸೆಕ್ಯೂರಿಟಿ ಹೇಗೆ ಫಿಕ್ಸ್ಡ್ ಬ್ಯಾಂಕಲ್ಲಿ ಏನಿದ್ರೂ ಕೂಡ ಒಂದು ಹತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇರಬೇಕಪ್ಪ ಆಮೇಲೆ ಆಪತ್ಕಾಲಕ್ಕೆ ಬೇಕು ಅಂತ ನಾವು ಹಾಕೋದಿಲ್ವ ಬ್ಯಾಂಕಲ್ಲಿ ಹಾಗೆಯೇ ನಾವು ನಮ್ಮ ಈ ಕುಟುಂಬ ಸಾಮಾನ್ಯ ಸಂಸಾರ ಜೀವನವನ್ನು ಕೂಡ ಅಧ್ಯಾತ್ಮೀಕರಿಸಿ ಬಾಳ್ಬೇಕು ಎಂಬುದೇ ಈ ಧ್ಯಾನ ಜೀವನದ ಉದ್ದೇಶ ಗೃಹಸ್ಥರಿಗೆ ವ್ಯಾಪಾರಸ್ಥರಿಗೆ ಎಲ್ಲರೂ ಕೂಡ ಕರ್ಮದಲ್ಲಿ ಇದ್ದವರು ಧ್ಯಾನ ಮಾಡಬೇಕು ಅಂದರೆ ಈ ಅಧ್ಯಾತ್ಮ ಎಂಬುದು ಬರೀ ಒಂದು ಹಿಮಾಲಯದಲ್ಲಿದ್ದರು ಸ್ವಾಮಿಗಳಿಗೆ ಅವರು 0.01% ಜೀರೋ ಒನ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇಲ್ಲ ಅವರಿಗೆ ಅಂತ ಆದರೆ ಅಧ್ಯಾತ್ಮ ಧ್ಯಾನ ಪ್ರಪಂಚಕ್ಕೆ ಅದು ಯಾವುದು ಉಪಯೋಗಕ್ಕಿಲ್ಲದಿದ್ದರೆ ಅದರೇನು ಪ್ರಯೋಜನ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ ಪ್ರೀಸೆಂಟು ಹ್ಯುಮ್ಯಾನಿಟಿ ಅವರು ಧೆರ್ ಓನ್ ಇನ್ಹರೆಂಟ್ ಡಿವಿನಿಟಿ and make it manifest every moment of their life is my mission that is practical vedanta idu ond hasayugada hasa dharmada sutra idu hasa dharmada hasayugada sutra eno grahasthya dalli adhyatma dhyana andre satya shodanege ನಮ್ಮ ಅಸ್ತಿತ್ವದ ಹಿಂದಿರುವಂತಹ ಶಕ್ತಿಯನ್ನು ಗೃಹಸ್ಥರು ವ್ಯಾಪಾರ ಕುಟುಂಬ ಮಕ್ಕಳು ಮರಿಗಳು ಅವರ ಲಾಲನೆ ಪಾಲನೆ ಎಲ್ಲದರ ಜೊತೆಗೆ ನಾವು ಈ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂತಹ ಸತ್ಯಶೋಧನೆಯನ್ನು ಮರೆಯದೆ ಯಾಕಂತ ಹೇಳಿದರೆ ಕುಟುಂಬವು ತಾತ್ಕಾಲಿಕ ಕುಟುಂಬ ಈಗ ಇವತ್ತಿನ ಸತ್ಯ ಹೌದು ಆದರೆ ನಾವು ಯಾವುದೋ ಒಂದು ಟೈಮಲ್ಲಿ ಪ್ರತಿಯೊಬ್ಬರು ಇರಲಿಲ್ಲ ಹುಟ್ಟಿದ್ದೆವು ಆಮೇಲೆ ಒಂದು ದಿವಸ ಹೋಗ್ತೇವೆ ಇದು ಚರ್ಮ ಸತ್ಯ ಇದು ನಮಗೆ ಗೀತೆ ಭಗವದ್ಗೀತೆ ಸಂತರು ಹೇಳಬೇಕಂತ ಇಲ್ಲ ನಾವು ಸಾಮಾನ್ಯ ಜ್ಞಾನದಿಂದ ಕಾಮನ್ ಸೆನ್ಸಿಂದ ಇದನ್ನು ಅರ್ಥ ಮಾಡಿಕೊಳ್ಬಹುದು ಅಯ್ಯೋ ಸತ್ರು ಅಂತ ಅಯ್ಯೋ ಹುಟ್ಟಿದ್ರೆ ಸತ್ರು ಅಯ್ಯೋದು ಅಂದರೆ ದುಃಖ ಪಡ್ತೇವೆ ಅಯ್ಯೋ ಅವರು ಹಾಗಿದ್ರಿಂದ ಹಿಗ್ತೇವೆ ಇನ್ನೊಬ್ರು ಜ್ ನಮ್ಮನ್ನು ಹೀಗೆ ಅಂತ ಹೇಳಿ ಕುಗ್ತೀವಿ ಇದೇನು ಪರಾವಲಂಬನೆ ಜೀವನನ ಯಾರೋ ನಮ್ಮನ್ನು ಒಳ್ಳೆಯವರು ಅಂತ ಹೇಳಿದ ಕೂಡಲೇ ನಾವು ಹಿಕ್ಕೋದು ಇನ್ನೊಬ್ರು ಅಂತ ಕೂಗ್ಗೋದು ಮಳೆಗಾಲದಲ್ಲಿ ಹೀಗಿರೋದು ಚಳಿಗಾಲದಲ್ಲಿ ಹಂಗಿರೋದು ಇದು ನಾವು ಪ್ರಕೃತಿಯ ಕಂಪ್ಲೀಟ್ ದಾಸರಾಗಿ ಅವರಿವರ ದಾಸರಾಗಿ ನಮ್ಮತನ ಎಂಬುದು ಏನೂ ಇಲ್ಲದೆ ಎಂಥ ಪರಾವಲಂಬೆಯ ನಿಕೃಷ್ಟ ಜೀವನ ಇದನ್ನು ಶ್ರೀಮಂತ ಜೀವನವನ್ನಾಗಿ ಮಾಡಬೇಕಾಗಿದ್ರೆ ಸಂಯಮ ಧ್ಯಾನ ಸಂಸಾರದ ಜತೆ ಜೊತೆಗೆ ಸಂಸಾರದ ಜತೆ ಜೊತೆಗೆ ಇದೊಂದು ಸೂತ್ರ ಋಷಿ ಆದರ್ಶ ಧ್ಯಾನವನ್ನು ಗೃಹಸ್ಥರ ಅಭ್ಯಾಸ ಮಾಡಬೇಕು ಕರ್ಮವನ್ನು ಕರ್ಮ ಯಜ್ಞವನ್ನಾಗಿ ಮಾಡಬೇಕು ಕಷ್ಟಗಳನ್ನು ತಪಸ್ಸನ್ನಾಗಿ ಮಾಡಬೇಕು ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಆದರೂ ಲಲಿತಾ ಸಸನಾಮ ವಿಷ್ಣು ಸಸನಾಮ ಎಲ್ಲೂ ಮಾಡ್ತೇನೆ ಸ್ವಾಮೀಜಿ ಅಯ್ಯೋ ಪಾಪ ಹಾಸ್ಪಿಟ್ಲಿಂದ ಹೊರಗೆ ಬರಲಿಕ್ಕೆ ಯಾವಾಗ ಹಿಂಗೆಂದು ವಯಸ್ಸಾಗಿದೆ ನಾಲ್ ಇಸ್ ಹಿಟ್ ಔಟ್ ಎ ಪ್ಲ್ಯಾನ್ ಏನು ಮಾಡೋದು ಕಷ್ಟ ಹೌದು ಇದೆ ಆದರೆ ಕಷ್ಟವನ್ನೇ ನಾವು ತಪಸ್ಸನ್ನು ಮಾಡೋದು ಸುಲಭವಲ್ಲದಿದ್ದರೂ ಕೂಡ ಬೇರೆ ದಾರಿ ಇಲ್ಲ ಪ್ರಯತ್ನ ಆದರೂ ಮಾಡಬೇಕು ಹೇಳೋದು ಸುಲಭ ಮಾಡುವುದು ಕಷ್ಟ ಹೌದು ಆದರೂ ಬೇರೆ ದಾರಿ ಇಲ್ಲ ಕಷ್ಟವನ್ನು ತಪಸ್ಸನ್ನಾಗಿ ಮಾಡಬೇಕು ಹೇಗದು ನೋಡಿ ಋಷಿ ತಪಸ್ವಿಗಳು ಅವರು ಈಸಿ ಕೂತ್ಕೊಂಡು ಆರ್ ಕಂಡೀಷನ್ನಲ್ಲಿ ಕುತ್ಕೊಂಡು ತ ಬಸ್ ಮಾಡಿಲ್ಲ ಈಗೀಗ ಮಾಡ್ತಾರೆ ಎ ಸಿ ರೂಮಲ್ಲೇ ಧ್ಯಾನ ಕೇಂದ್ರಗಳಿವೆ ಒಳ್ಳೆಯದು ಮಾಡಲಿ ಆದರೆ ಹಳೆ ಕಾಲದಲ್ಲಿ ಸಂಯಮ ಅಂತ ಕಾಡಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಒಂದು ಕಾಲ ನಿಂತು ಕಷ್ಟವನ್ನು ಅನುಭವಿಸಿ ನಮ್ಮ ವಿಲ್ಲನ್ನು ಹೇಗೆ ಅದಕ್ಕೆ ದೇಹಕ್ಕೆ ಅತೀತವನ್ನಾಗಿ ಮಾಡಿ ಆಂತರ್ಯದಲ್ಲಿ ಮುಳುಗಿದರೆ ನೋಡಿ ಕೆಲವೊರೆಲ್ಲ ಈ ಈ ಪಾಲಿಟಿಷಿಯನ್ಸು ಇಲೆಕ್ಷನು ಏನೋ ಪ್ರಾಣಾಂತಕ ಕಷ್ಟ ಗೊತ್ತಿದೆ ಅದು ಎಂತೆಂಥ ಒಂದು ಅವ್ರ ಜೀವನ್ ಆ ಸರ್ಕಸ್ನಲ್ಲಿ ಆ ರೋಪ್ ವಾಕ್ ಮಾಡ್ತಾರೆ ಆದರೂ ಅದು ನೆಮ್ಮದಿಯಿಂದ ಅದರಲ್ಲಿ ಏನೋ ಒಂದು ಸ್ವಲ್ಪ ಪವರು ಏನೋ ಒಂದು ಸ್ವಲ್ಪ ಇದರಲ್ಲಿ ಎಷ್ಟೊಂದು ಕಷ್ಟ ಎಷ್ಟೊಂದು ಜನರ ಇದು ಕ್ರಿಟಿಸಿಸಮ್ ನ್ಯೂಸ್ ಪೇಪರ್ನಲ್ಲಿ ಏನೋ ಅದರ ಮಧ್ಯದಲ್ಲಿ ಅಲ್ಲಿ ಒಂದು ಸ್ವಲ್ಪ ಆಪ್ತರು ಸಹಾಯ ಪಡೆದವರು ಬಂದು ಪ್ರೈಸ್ ಮಾಡೋದು ಇದೆ ಆದರೆ ಎಷ್ಟು ಭಯಾನಕವಾಗಿರ್ತಕ್ಕಂಥ ಜೀವನ ಅವ್ರದ್ದು ಅದರಲ್ಲಿ ಬಿದ್ದುಕೊಂಡು ಚೆನ್ನಾಗಿರ್ತಾರೆ ಆದರೆ ಕಷ್ಟದಲ್ಲಿ ಸುಖ ಪ್ರವೃತ್ತಿ ಮನುಷ್ಯನಿಗೆ ಇದೆ ಆದರೆ ಅಧ್ಯಾತ್ಮದಲ್ಲಿ ಅದನ್ನು ನಾವು ರೆಗ್ಯುಲರೈಸ್ ಮಾಡಬೇಕು ಸುಖ ಬಂದಾಗಂತೂ ಸುಖಿ ದುಃಖಿ ಸಮೆ ಲಾಭ ಲಾಭವು ಜಯ ಜಿಯವು ಈ ದ್ವಂದ್ವಗಳು ಬಂದಾಗ ಅದರಿಂದ ಕಷ್ಟಗಳು ಬಂದಾಗಲೂ ಹೇ ರಾಮ ಕಷ್ಟ ಬಂದರೂ ಹೇ ರಾಮ ಹೇ ಕೃಷ್ಣ ಚೆನ್ನಾಗಿರುವಾಗಲೂ ಹೇ ರಾಮ ಹೇ ಕೃಷ್ಣ ಅಂತ ಹೇಳಿ ಗಾಡ್ ಕಾನ್ಶಿಯಸ್ನೆಸ್ ಈಗೋ ಕಾನ್ಶಿಯಸ್ನೆಸ್ ಆ ವರ್ಲ್ಡ್ ಕಾನ್ಶಿಯಸ್ನೆ ಎಂಬುದು ಮೂರು ಒಂದು ಇದೆ ನಮ್ಮಲ್ಲಿ ಧ್ಯಾನ ಅಂತ ಹೇಳಿದ್ರೆ World Consciousness ವರ್ಲ್ಡ್ ಕಾನ್ಶಿಯಸ್ನೆಸ್ ಇಂದ Merge the world in I. I ಐ ಕಾನ್ಷಿಯಸ್ನೆ ಏನಪ್ಪ ನಾನಿದ್ರೆ ತಾನೇ ಜಗತ್ತು ನಾನೇನೇನು ನನಗೆ ಗೊತ್ತಿಲ್ಲ ಜಗತ್ತನ್ನು ತಿಳ್ಕೊಂಡು ಇಟ್ಕೊಂಡು ಆಯಿತು ಕರ್ತವ್ಯ ಭೂಮಿಯಲ್ಲಿದ್ದೇವೆ ಕರ್ಮ ಭೂಮಿಯಲ್ಲಿದ್ದೇವೆ ಅದನ್ನು ಯೋಗವನ್ನಾಗಿ ಮಾಡಲಿಕ್ಕೆ ಕರ್ಮವನ್ನು ಯೋಗವನ್ನಾಗಿ ಮಾಡಬೇಕು ಕರ್ಮ ಆಗ ಕರ್ಮ ಭೂಮಿ ಯೋಗ ಭೂಮಿಯಾಗಿಬಿಡ್ತದೆ ಹಾಗೆಯೇ ವರ್ಲ್ಡ್ ಕಾನ್ಷಿಯಸ್ನೆಸ್ಸನ್ನು ಐ ಕಾನ್ಶಿಯಸ್ ಐ ಕಾನ್ಷಿಯಸ್ನೆಸ್ನ ಸತ್ಯ ಶೋಧನೆ ಮಾಡ್ತಾ ಮಾಡ್ತಾ ಗಾಡ್ ಕಾನ್ಷಿಯಸ್ನೆಸ್ ಸಮ the world in I, ದ ವರ್ಲ್ಡ್ ಇನ್ in ಐ ಇನ್ ಇಟ್ಸ್ ಸಬ್ಸ್ಟ್ರ್ಯಾಟಮ್ ಇಟ್ಸ್ ಮೂಲ ಐಟ್ ಈಸ್ ನಾಟ್ ಹ್ಯಾಂಗಿಂಗ್ ಇನ್ ದ ಆ್ಯರ್ ಇಟ್ಸ್ ಇಚ್ಛಡ ನಾನು ಆದರೆ ಎಲ್ಲಿಂದ ಬಂತದ್ದು ಹೇಗೆ ಬಂತು ಹೇ ಭಗವಂತ ನೀನು ಆತ್ಮಸ್ವರೂಪವಾಗಿದ್ದೆ ಅಲ್ಲಿಂದ ಧ್ಯಾನ ನಾನು ಎಂಬುದನ್ನೇ ಇದೊಂದು ಧ್ಯಾನದ technique. ಧಾರಂ ಸಟ್ಲ್ ಿಪಾಂ ಪಾಪರಹಿತವಾಗಿರ್ತಕ್ಕಂತಹ ಪರಮೇಶ್ವೂತಂ ತುಂಬ ಡಿವೈನ್ ಕಾನ್ಷಿಯಸ್ನೆಸ್ಸೇ ನಮ್ಮ ಒಳಗೆ ಅಡಗಿದೆ ಟು ಪ್ರಿಸೆಂಟ್ ಹ್ಯುಮ್ಯಾನಿಟಿ ದೇರ್ ಓನ್ ಇನ್ಹರೆಂಟ್ ಡಿವಿನಿಟಿ ಆ್ಯಂಡ್ ಮೇಕ್ ಇಟ್ ಮ್ಯಾನಿಫೆಸ್ಟ್ ಎವ್ರಿ ಮೊಮೆಂಟ್ ಆಫ್ ದರ್ ಲೈಫ್ ಈಸ್ ಮೈ ಮಿಷನ್ ಬಿಹೈಂಡ್ ದ ಎವ್ರಿ ಲೋ ಆ್ಯಂಡ್ ಹೈ ಸಿಕ್ ಆ್ಯಂಡ್ ಪುವರ್ rich, and ರಿಚ್ಲ್ ಎವ್ರಿ ಪರ್ಸನ್ ದರ್ ಈಸ್ ಅ ಡಿವಿನಿಟಿ ಅಂತ ಒಂದು ಕೋ ಕುಂಭಕೋಣಂ ಸ್ಪೀಚಲ್ಲಿ ಸ್ವಾಮೀಜಿ ಹೇಳ್ತಾರೆ ಎಲ್ಲ ಸರ್ವ ಸರ್ ಸರ್ವಾಂತರಯಾಮಿಯಾಗಿ ಸಹಸ್ರ ಶೀರ್ಷ ಪುರುಷನಾಗಿ ಈಶಾವಾಸ್ಯ ಮಿದಮಿ ಭಗವಂತ ಇದ್ದಾನೆ ಎಂಬುದನ್ನು ಜ್ಞಾನಿಗಳು ಅದನ್ನು ಅನುಭವಿಸಿದ್ದಾರೆ ನಾವು ಜ್ಞಾನಿಗಳ ಮನಸ್ಸನ್ನು ಧ್ಯಾನವನ್ನು ಅಧ್ಯಾರೋಪ ಮಾಡಿಕೊಳ್ಬೇಕು ರಮಣ ಮಹರ್ಷಿಯರ ಅನುಭವಕ್ಕೆ ಹೋಗಲಿಕ್ಕಾಗ ಪ್ರಯತ್ನ ಸ್ವಾಮಿ ವಿವೇಕಾನಂದರು ಧ್ಯಾನ ಆಸಕ್ತ ಮನಸ್ಸಲ್ಲಿ ಹೇಗಿದ್ದರು ರಾಮಕೃಷ್ಣ ಪರಮಹನ್ಸರು ಓಡಾಡುವಾಗ ಈ ಜಗತ್ತಲ್ಲಿ ಅವರ ಇನ್ನರ್ ಗಾಡ್ ಕಾನ್ಷಿಯಸ್ನೆಸ್ ಏನಾಗಿತ್ತು ಸ್ವಾಮಿ ವಿವೇಕಾನಂದರ ಗಾಡ್ ಕಾನ್ಷಿಯಸ್ನೆಸ್ ಹೇಗಿತ್ತು ರಮಣ ಮಹರ್ಷಿಯರ ಗಾಡ್ ಕಾನ್ಷಿಯಸ್ನೆಸ್ ಅದು ನಮಗೆ ನಾವು ನಮ್ಮ ಬುದ್ಧಿಗೆ ಗ್ರಾಶ್ಯಕ್ಕಿಂತ ಆಚೆ ಅಂತ ಇದ್ದರೂ ಕೂಡ ನಾವು ಅದನ್ನು ಇಮ್ಯಾಜಿನ್ ಮಾಡಿ ನಮ್ಮ ಮನಸ್ಸಿನ ಕಿಟಕಿಗಳನ್ನು ತೆರೆದು ಆ ಧ್ಯಾನದ ಅವರ ದೈವಾನುಭೂತಿಯ ಅನುಭವವನ್ನು ಧ್ಯಾನದ ಮೂಲಕ ನಮ್ಮ ಮನಸ್ಸಿನ ಅಹಂ ಬಾಗಿಲು ತೆರೆದು ಅದು ನಮಗೆ ಕೃಪೆಯಾಗಿ ನಾನು ಎಂಬುದರ ಹಿಂದೆ ನೋಡಿ ನಾನು ಎಂಬುದು ಮೂಲವಸ್ತು ನಮ್ಮದು ಅದಕ್ಕಿಂತ ನಿಮಗೆ ಆಚೆ ಹೋಗ್ಲಿಕ್ಕಾಗೋದಿಲ್ಲ ಅದು ಮಿಸ್ಟಿಕಲ್ ಲೈಫ್ ಅಲ್ಲಿ ನಾನುನಲ್ಲಿ ನಾನು ಒಂದು ಪವಿತ್ರೀಕರಿಸಿ ಅದನ್ನು ನನ್ನನ್ನು ಅಳಿಸಿ ನೀನೇ ನೆಲೆಸು ಹೃದಯ ಪದ್ಮದಲದಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಂ ಕಲುವುದಂ ತತ್ವಂ ಕಲ ಸರ್ವಂ ಕಲಿದಂ ಬ್ರಹ್ಮ ಇದೆಲ್ಲ ತತ್ವ ಮಸಿ ಈ ಮಹಾವಾಕ್ಯಗಳೆಲ್ಲ ಇವೆ ಋಷಿ ಮುನಿಗಳ ಅನುಭವಗಳಿವೆ ಎಷ್ಟು ರಿಚ್ ಎಷ್ಟೊಂದು ಸಹಾಯ ಇದೆ ನಮಗೆ ನಾವು ಯಾಕೆ ಯಾವಾಗಲೂ ಅಜ್ಞಾನದಲ್ಲಿ ಇರಬೇಕು ಇಫ್ ಇಟ್ ಈಸ್ ಪಾಸಿಬಲ್ ಟು ಲೀವ್ ಇನ್ ಹೈಯರ್ ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ವೈ ಶುಡ್ ಯು ಆಲ್ ದ ಟೈಮ್ ಲೈಕ್ ಫಿಕ್ಸ್ ಲೀವ್ ಇನ್ ಲೋವರ್ ಕಾನ್ಶಿಯಸ್ನೆಸ್ ಹೌ ಟು ಮರ್ಜ್ ದ ವರ್ಲ್ಡ್ ಕಾನ್ಶಿಯಸ್ನೆಸ್ ಇನ್ ಇನ್ ಐ ಕಾನ್ಶಿಯಸ್ನೆಸ್ ಆ್ಯಂಡ್ open the door of eye consciousness and experience the divine consciousness as Swamiji said, to preach into humanity. Their own inherent divinity. If we are not able to do it, we are not able to do it in every time. We are able to do it in every time. We are able to do it in every time. We are able to do it in every time. ನಿದ್ ಮಲಗಿಬಿಟ್ಟು ಹೇಗೆ ಮ ಸುಪ್ತವಾದ ನಿದ್ರೆಯನ್ನು ಅನುಭವಿಸ್ತೇವೋ ಸಾಮಾನ್ಯವಾಗಿಯೋ ನಿದ್ದೆ ಬರೋದೇ ಇಲ್ಲ ಓಡುವ ಕೆಲಸ ಮಾಡುವಾಗ ಆಮೇಲೆ ಅದರೊಳಗಿರುವ ಸ್ವಪ್ನವನ್ನು ಅನುಭವಿಸ್ತೇವೆ ಹೇಗೆ ಬೇರೆ ಸ್ಥಿತಿಯದು ಜಾಗೃತದಿಂದ ನಿದ್ರೆ ಮತ್ತು ಸ್ವಪ್ನ ಹಾಗೆಯೇ ಗಾಡ್ ಕಾನ್ಶಿಯ ವರ್ಲ್ಡ್ Let us enter into ಇಂಟು ಐಕಾನ್ಷಿಯಸ್ನೆಸ್ಸನ್ನು ಮಾತ್ರ ಹಿಡ್ದು ಆ ಐಕಾನ್ಷಿಯಸ್ನೆಸ್ನ ಸತ್ಯ ಏನು ಅಂತ ನಾವು ಪ್ರತ್ಯಕ್ ಪ್ರವಣತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತರ್ಮುಖ ಅಂತೇಳಿ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಷತ್ ಆವೃತ್ತ ಚು ಅಮೃತತ್ವಮಿಚನ್ ಅಯ್ಯೋ ನಾನು ಇತರ ಸೀಮಿತ ದೇಹ ಮಜ್ಜೆ ಮಾಂಸಗಳಿವತ್ತಿದ್ದು ನಾಳೆ ಇದನ್ನು ಹೂಳುವಂಥದ್ದು ಬರ್ನ್ ಮಾಡುವಂಥ ಈ ದೇಹದಲ್ಲೇ ಇದ್ದು ಬಿಟ್ಟು ನಾನೇ ಇದನ್ನು ತಿಳ್ಕೊಳ್ಬೇಕಾ ಈ ದೇಹದಲ್ಲಿ ಓಡಾಡುವಾಗ ನಾನು ಅಂತ ಎಷ್ಟೋ ಜನರ ಶವಯಾತ್ರೆಗಳನ್ನು ನೋಡಿದ್ದೇವೆ ನಾವು ಕೂಡ ಒಂದು ದಿವಸ ದೇಹ ಬಿಡಬೇಕಾಗ್ತದೆ ಕೋಟ್ಯಾಂತರ ಲಕ್ಷಾಂತರ ಮಿಲೇಗಟ್ಟಲೆ ಜನ ಬಂದವರೆಲ್ಲ ಹೊರಟು ಹೋಗ್ತಾರೆ ಆದ್ದರಿಂದ ಇದರ ಒಳಮರ್ಮ ಏನು ಒಳಸೂತ್ರ ಏನು ಎಂಬ ಕೌತುಕ ಎಂಬ ವ್ಯಾಕುಲತೆ ಎಂಬ ಆದ ನಾವು ನಾವು ಅಜ್ಞಾನದಲ್ಲಿದ್ದೇವೆ ಭಗವತ್ ಕೃಪೆ ಗುರು ಕೃಪೆಯಿಂದ ಬರಬೇಕು ಧ್ಯಾನ ಈಸ್ ಎ ಥ್ರೆಶ್ ಹೋಲ್ಡ್ ಬಿಟ್ವೀನ್ ದ ವರ್ಲ್ಡ್ ಆ್ಯಂಡ್ ದ ಡಿವೈನ್ ಥ್ರೆಶ್ ಹೋಲ್ಡ್ ಮಧ್ಯದ ಆ ಒಂದು ಪ್ರಯತ್ನ ಅದು ಧ್ಯಾನ ಅಂಥೇಳಿದ್ರೆ ಗಾಡ್ ವರ್ಲ್ಡ್ ಕಾನ್ಶಿಯಸ್ನೆಸ್ಸನ್ನು ಕಂಪ್ಲೀಟ್ ನಾವು ಅದರಿಂದ ಬಿಟ್ಟು ನಿದ್ದೆಗೆ ಹೇಗೆ ಹೋಗ್ತಾ ಭಗವಂತ ಪ್ರತಿ ದಿವಸ ಪ್ರಪಂಚವನ್ನು ನಮಗೆ ಆರು ಗಂಟೆ ಮರೆಸೋದಿಲ್ವಾ ಆ ಡೊಪಮೈನ್ ಸಕ್ರೀಶ್ ಕೆಮಿಕಲ್ಸ್ನಿಂದ ಈಗ ನಾವು ಪ್ರಪಂಚವನ್ನು ಮರೆಯುತ್ತೇವೆ ಮರಿಸ್ತಾ ನಾವು ಆಮೇಲೆ ನಾವು ಸ್ವಪ್ನದಲ್ಲಿರ್ತೇವೆ ಆಮೇಲೆ ನಾವು ಪುನಃ ಎಚ್ಚರಗೊಳ್ಳುತ್ತೇವೆ ಹಾಗಾದರೆ ಪ್ರಕೃತಿ ನಮಗೆ ಪ್ರಪಂಚವನ್ನು ಮರಿಸ್ತದ ವರ್ಲ್ಡ್ ಕಾನ್ಷಿಯಸ್ನೆಸ್ ನಾವು ಧ್ಯಾನದಲ್ಲಿ ಸಂಕಲ್ಪದಿಂದ ಒಂದು ಪ್ರೊಸೀಜರ್ನಿಂದ ಹೇಗೆ ಎನಸ್ತೀಶಿಯಾ ಕೊಟ್ಟು ಬಿಟ್ಟು ನಮ್ಮ ದೇಹದ ಪ್ರಜ್ಞೆಯನ್ನು ಕಂಪ್ಲೀಟ್ ಶೂನ್ಯವನ್ನಾಗಿ ಮಾಡಿ ಸರ್ಜನ್ ಹೀಗ ಡಿಸೆಕ್ಟ್ ಮಾಡಿ ಒಳಗಿನ ಅಂಗಾಂಗಗಳನ್ನೆಲ್ಲ ಹೊಲಿದು ತೆಗೆದು ಕಟ್ ಮಾಡಿ ಏನು ಮಾಡಿದರೂ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ ಆಮೇಲೆ ಪುನಃ ಅದನ್ನು ಹಾಕ್ಬಿಟ್ಟು ಹೊಲಿದು ಆಮೇಲೆ ಆ ಯಾವ್ದು ಕೆಮಿಕಲ್ನಿಂದ ನಾವು ಬಾಹ್ಯ ಪ್ರಜ್ಞೆ ತಪ್ಪಿದೆವೋ ಅದು ಬರುವಂತೆ ಎನೆಸ್ತೇಶಿಯಾ ಮಾಡ್ತಾರೆ ಹಾಗೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಹಾಗೆಯೇ ಧ್ಯಾನದಲ್ಲಿ ಎಂಬುದು ಎನೆಸ್ತೇಷಿಯಾ ಥರ ಅಥವಾ ನಿದ್ದೆ ಥರ ಅದರ ಪರಿಪೂರ್ಣ ಅರಿವಿನಲ್ಲಿ ನಿದ್ದೆ ಅದು ಕಾಂಟ್ರಡಿಕ್ಷನ್ ಥರ ಕಾಣ್ತದೆ ಅತ್ಯಂತ ಅರಿವಿನ ನಿದ್ದೆ ಈ ಪ್ರಪಂಚ ವಿರಕ್ತಿಯಿಂದ ಡಿಟ್ಯಾಚ್ಮೆಂಟ್ ನೋಡಿ ನೋಡಪ್ಪ ಏನು ನೋಡಿದ್ದೇವೆ ಪ್ರಪಂಚ ಏ ಪ್ರಪಂಚ ನೀನು ಈ ಮುಂದಿನ ಒಂದು ಗಂಟೆ ಸಾಕಷ್ಟು ನೋಡ್ತಾ ಇದ್ದೇನೆ ಅದೇ ಅದೇ ಪ್ರಪಂಚ ಈಗ ನನಗೆ ಪ್ರಪಂಚವನ್ನು ದಾಟಿ ನಾನು ಎಂಬುದು ಈ ದೇಹ ಚಿಕ್ಕಂದಿನಿಂದ ಈ ದೇಹದಲ್ಲಿ ಬೆಳೆದಿದ್ದೇನೆ ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ ಈಗ ನನಗೆ ಏ ಭಗವಂತ ನೀನಲ್ಲಿದ್ದೀ ಸತ್ಯ ಏನು ಸಾವಿನ ಆಚೆ ಏನು ಈ ದೇಹ ಇರುವಾಗಲೂ ಸಾವಿಗೀಡುವಾಗ ಈ ದೇಹ ಇರೋ ದೇಹ ಇರುವಾಗಲೂ ಇದರ ಆಂತರ್ಯದ ಸತ್ಯವನ್ನು ನಾನು ಹೇಗೆ ಕಂಡುಹುಡುಕೋದು ಹೇ ಭಗವಂತ ನನಗೆ ದಾರಿದುರು ಎಷ್ಟೋ ಮಹಾತ್ಮರು ಎಷ್ಟೋ ಸಾಧಕರು ಎಷ್ಟರೂ ಕೂಡ ಇದನ್ನು ಅನುಭವಿಸ್ತಾರೆ ಭಗವತ್ ಸತ್ಯವನ್ನು ನಾನು ಸಂಸಾರದಲ್ಲಿದ್ದೇನೆ ಸಂಸಾರವೇ ನಿನ್ನದು ಇಡೀ ಸೃಷ್ಟಿ ನಿನ್ನದು ಇಂದ್ರಿಯ ನಿನ್ನದ್ದು ದೇಹ ನಿನ್ನದ್ದು ಬುದ್ಧಿ ನಿನ್ನದ್ದು ಈ ಅಹಮೇ ನಿನ್ನದ್ದು ನಾನು ಎಂಬ ವಸ್ತುವನ್ನು ಕೊಟ್ಟವನು ಭಗವಂತ ಆದ್ದರಿಂದ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ ಮೊದಲು ಪ್ರಾರ್ಥನೆ ಮಾಡಬೇಕು ಋಷಿ ಮುನಿಗಳಿಗೆ ಎಲ್ ಎಲ್ಲರ ಒಳಿತಿಗೆ ನಮ್ಮ ಮೊದಲನೇ ಹಂತ ಪ್ರಾರ್ಥನೆ ಋಷಿಮುನಿಗಳಿಗೆ ಎಲ್ಲರಿಗೂ ಕೂಡ ನಾವು ಪ್ರೇಯರ್ ಫಸ್ಟ್ ಸ್ಟೆಪ್ ಆಮೇಲೆ ಒಟ್ಟು ಸಜೇಷನ್ ನಾವು ಪವಿತ್ರರಾಗಿದ್ದೇವೆ ನಮ್ಮ ಅಹಂ ತತ್ವದ ಕಡೆಗೆ ದೇಹ ಇದು ಇದೆ ಭಗವಂತ ಇದನ್ನು ಪವಿತ್ರವನ್ನಾಗಿ ಮಾಡು ಧ್ಯಾನ ಯೋಗ್ಯವನ್ನಾಗಿ ಮಾಡು ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಇದು ಭಗವಂತನ ದೇಗುಲ ಪವಿತ್ರವಾಗಿರಲಿದೆ ನಾನು ಈಗ ಧ್ಯಾನದ ಯಾತ್ರೆಗೆ ಆಂತರ್ಯದಲ್ಲಿ ಹೊರಟಿದ್ದೇನೆ ಭಗವಂತ ನನಗೆ ಕೃಪೆ ಮಾಡು ನಾನು ಎಷ್ಟೊಂಥ ದಿವಸ ಹೊರ ಪ್ರಪಂಚ ನೋಡಿಕೊಂಡು ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಇರಲಿ ಪ್ರಪಂಚದ ಸುಖ ದುಃಖಗಳನ್ನು ನೋಡಿದ್ದೇನೆ ಭಗವಂತ ಅದು ನನಗೆ ಪಾಠ ಕಲಿಸಿದೆ ಯಾವ ಸಿನ್ ಕಾನ್ಷಿಯಸ್ನೆಸ್ಸು ಬೇಕಿಲ್ಲ ಪ್ರಪಂಚ ಅದು ರಿ ರಿವೀಲ್ ಪ್ರಪಂಚ ಅದರಲ್ಲಿರ ದ್ವಂದ್ವಗಳು ಸುಖ ದುಃಖಗಳು ಒಳ್ಳೆದುಗಳು ಪುಣ್ಯ ಹೇ ಭಗವಂತ ನನ್ನ ಪುಣ್ಯ ಪಾಪ ಎಲ್ಲವನ್ನು ನಿಂತ ಎದ್ಕೊಂಡು ಒಳ್ಳೆದು ಕೆಟ್ಟದ್ದು ನೀವು ಗಾಸ್ಪೇಲ್ನಲ್ಲಿ ಶ್ರೀರಾಮಕೃಷ್ಣರು ಪ್ರಾರ್ಥನೆ ಮಾಡ್ತಾರೆ ನೀನು ನೋಡಬೇಕು ಹೇ ಭಗವಂತ ನನ್ನ ಎಲ್ಲವನ್ನು ನಿಂತುಕೊಂಡು ನನ್ನ ಪಾಪ ಪುಣ್ಯವನ್ನು ನಿಂತ ನನ್ನ ಎಲ್ಲವನ್ನು ತೆಗೆದುಕೋ ಆದರೆ ಸತ್ಯವನ್ನು ಮಾತ್ರ ನನಗೆ ದರ್ಶನ ಕೊಡು ನೀನು ಸತ್ಯ ಸ್ವರೂಪನಾಗಿ ನನ್ನ ಆಂತರ್ಯದಲ್ಲಿ ಈ ನಾನು ಎಂಬುದರ ಭಾವ ನೀನು ಇದರಲ್ಲಿ ಬಂಧಿಸಿದೀಯ ನನ್ನನ್ನು ನಾನು ಈ ದೇಹವನ್ನೇ ನಾನು ಅಂತ ತಿಳ್ಕೊಳ್ತೇನೆ ಈ ದೇಹ ಹೋಗ್ತಾ ಇದೆ ಭಗವಂತ ಇದರ ಹಿಂದೆ ಇರುವ ನೀನು ಅಸ್ತಿತ್ವ ಹಿಂಗಿದೆ ನೀನು ಹೇಗೆ ವಿರಾಜಮಾನನಾಗಿದ್ದಿ ನನ್ನ ಹೃದಯಾಂತರಾಳದಲ್ಲಿ ಎಂಬುದನ್ನು ತೋರಿಸಿಕೊಡೆಯೇ ಭಗವಂತ ಅಂತ ಪ್ರಾರ್ಥಿಸಬೇಕು ಕಳಕಳಿಯಿಂದ ಶ್ರೀರಾಮಕೃಷ್ಣರ ಜೀವನ ನೋಡಿ ಪ್ರಾರ್ಥನೆ ಮೊದಲು ಮತ್ತು ಆಟೋ ಸಜೇಷನ್ ಅಂದರೆ ನಾವು ನಮ್ಮ ಬುದ್ಧಿಗೆ ಹೇಳುವಂಥದ್ದು ಹೇ ಭಗವಂತ ಇದು ದೇಹ ದೇವ ಮಂದಿರ ಇದು ನನ್ನ ದೇಹ ಇದು ಪವಿತ್ರವನ್ನಾಗಿ ಮಾಡು ಧ್ಯಾನ ಯೋಗ್ಯವನ್ನಾಗಿ ಮಾಡು ಹೇ ಭಗವಂತ ಅಂತ ಪ್ರಾರ್ಥಿಸಬೇಕು ಅದು ಆದಮೇಲೆ ಮೆಲ್ಲ ನಾವು ಈ ದೇಹ ಇಡೀ ಭೂಗೋಲ ಅಸ್ತಿತ್ವ ಇದು ಕಲ್ಪನೆಯಲ್ಲ ಆ ನಕ್ಷತ್ರ ಆಚೆ ಯಾಕಂದರೆ ಬುದ್ಧಿ ಈ ಚಿಕ್ಕಬಿಡ್ದನ್ನು ಅದು ಏನು ಗೊತ್ತುಂಟ ದೊಡ್ಡ ಒಂದು ಗೆರೆ ಇದ್ದರೆ ಅದನ್ನು ಚಿ ಅದನ್ನು ಮುಟ್ಟದೆ ಚಿಕ್ಕದನ್ನು ಮಾಡಬೇಕು ಯಾರೇನು ಮಾಡಬೇಕು ಅದರಲ್ಲಿ ದೊಡ್ಡ ಗೆರೆ ಎಳೀಬೇಕು ಹಾಗೆ ಚಿಕ್ಕದಾಗಿಬಿಡ್ತದೆ ಆದ್ದರಿಂದ ಈ ಪ್ರಪಂಚದ ಮರಿವು ಇದನ್ನು ಶೂನ್ಯೀಕರಿಸಬೇಕಾಗಿದರೆ ವಿಶಾಲ ವ್ಯೋಮ ನಕ್ಷತ್ರ ತಾರೆ ನಾವು ಈಗ ಇರುವಾಗ ಹಾಗಿದ್ದೀನಿ ಅರಪ್ಲೋನಲ್ಲಿ ಟ್ರಾವೆಲ್ ಮಾಡುವಾಗಲ ನೋಡಿದರೆ ವಿಶಾಲವಾಗಿರ್ತಕ್ಕಂಥ ಆಕಾಶ ಅದರ ಮಧ್ಯದಲ್ಲಿ ನಾವು ಇದೇನು ಕಲ್ಪನೆ ಅಲ್ಲ ನಾವಿಲ್ಲಿ ಕೂತಾಗ ನಮ್ಮ ಅಸ್ತಿತ್ವ ನೋಡಿ ನಿಮಗೆ ನಕ್ಷತ್ರಕ್ಕೆ ಹೋಗಿ ಬರಲಿಕ್ಕಾಗ್ತದ ನೋಡಿ ಅದು ಏನು ವ್ಯಾಪ್ತಿ ಏನು ವೈಶಾಲ್ಯ ಮೈಂಡ್ ಬಾಗ್ಲಿಂಗ್ ಎಕ್ಸ್ಪಾನ್ಸ್ ಆಫ್ ದಿ ಯೂನಿವರ್ಸ್ ಅದರಲ್ಲಿ ಒಂದು ಶರೀರದಲ್ಲಿ ನಾವು ಇದ್ದೇವೆ ಹೋಗುವಂಥ ಇದರಿಂದ ಏನಾಗ್ತದಂತ ಹೇಳಿದರೆ ಈ ಥರದ ಆಟೋ ಸಜೇಷನ್ ಈ ದೇಹವನ್ನು ಇದರಿಂದ ನಾವು ಪ್ರಪಂಚ ಗಾಡ್ ವರ್ಲ್ಡ್ ಕಾನ್ಷಿಯಸ್ನೆಸ್ ಕ್ರಮೇಣ ಶೂನ್ಯ ಆಗಿಬಿಟ್ಟು ಆ ವ್ಯೋಮದಿಂದ ಮನಸ್ಸಿನ ವೃತ್ತಿಗಳೆಲ್ಲ ಸ್ತಬ್ಧವಾಗಿಬಿಡ್ತದೆ ನಿಜವಾಗಿ ನೀವು ನೋಡಬೇಕು ಆಕಾಶದಲ್ಲಿ ನೀವು ವಿಹರಿಸಿಬಿಟ್ಟು ಆ ವ್ಯಾಪ್ತಿ ಆಂಡ್ಲೆಸ್ ಸ್ಪೇಸ್ ಒಂದು ಮಿನಿ ಅರ್ತ್ ಚಿಕ್ಕದ ಅರ್ತ್ ಬಾಲ್ ಥರ ಅದರ ಮೇಲೆ ನಾವು ಕೂತಿದ್ದೇವೆ ಅದು ಸತ್ಯ ಕಲ್ಪನೆ ಅಲ್ಲ ಯಾವುದೂ ಕಲ್ಪನೆ ಅಲ್ಲ ಇದು ಆದ್ದರಿಂದ ನಮ್ಮ ಮನಸ್ಸಿನ ವೃತ್ತಿಗಳೆಲ್ಲ ಅದರಲ್ಲಿ ಸಡಿಲಗೊಂಡು ಅದು ಅಲ್ಲಿಂದ ಮೊಟಕುಗೊಂಡು ಅಲ್ಲಿ ಸ್ತಬ್ಧಿಗ ಸಸ್ಪೆಂಡೆಡ್ ಅನಿಮೇಷನ್ನಲ್ಲಿ ವೃತ್ತಿಗಳಿರ್ತವೆ ಈ ಥರದ ಒಂದು ದೇಹ ಮತ್ತು ಇಡೀ ನಮ್ಮ ಅಸ್ತಿತ್ವ ಮತ್ತು ಈ ಇಡೀ ವ್ಯೋಮ ಆಕಾಶ ಇದರ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅದಾದ ಮೇಲೆ ಪ್ರಾಣಾಯಾಮ ಯಾಕಂದರೆ ಪ್ರಾಣಶಕ್ತಿಯನ್ನು ನಮ್ಮ ದೇಹಕ್ಕೆ ಮನಸ್ಸು ಬುದ್ಧಿಯಾಗಿ ಪರಿಣಮಿಸಿ ಅದು ಧ್ಯಾನಕ್ಕೆ ಸಹಕರಿಸುವಂಥ ಪ್ರಾಣವೇ ಮನಸ್ಸಾಗಿಬಿಟ್ಟಿದೆ ಆದ್ದರಿಂದ ಡೀಪ್ ಇನ್ಹಲೇಷನ್ ಹೇಗೆ ನಾವು ನಮ್ಮ ಜೈವಿಕ ಪ್ರಕ್ರಿಯೆಯ ಮೂಲನೇ ಪ್ರಾಣ ನಾವು ಎರಡು ನಿಮಿಷ ಉಸಿರಾಡದಿದ್ರೆ ಇರುವುದಿಲ್ಲ ಈ ಪ್ರಪಂಚದಲ್ಲಿ ಆಕ್ಸಿಜನ್ ಎರಡು ಮೂರು ನಿಮಿಷ ಬ್ರೈನಿಗೆ ಕೊಡದಿದ್ದರೆ ಅದರಲ್ಲಿ ಭೀ ಬ್ರೈನ್ ಡೆತ್ ಸೊ ಭಗವಂತನನ್ನು ಸ್ಮರಿಸಿ ಅವನ ಪವಿತ್ರತೆ ಅವನ ಒಂದು ವೈಬ್ರೇಷನ್ ಅವನ ಪ್ರಾಣಶಕ್ತಿ ಅವಂದದು ಭಗವಂತಂದು ಭಗವತ್ ಕೇಂದ್ರಿತ ಬುದ್ಧಿಯಿಂದ ಪ್ರಕೃತಿಯಲ್ಲಿಯೇ ಭಗವಂತ ಇದ್ದಾನೆ ಈಶಾವಾಸ್ಯಮಿದ್ ಸರ್ವಂ ಆ ಪ್ರಾಣವನ್ನು ಹೇಗೆ ನೋಡಿ ಅದು ಒಳಗೆ ಹೋಗಿಬಿಟ್ಟು ನಮ್ಮ ಶ್ವಾಸಕೋಶದಲ್ಲಿ ಬಿಟ್ಟು ನಮ್ಮನ್ನು ಜೈವಿಕ ಪ್ರಕ್ರಿಯೆಗೆ ಒಳಗೆ ನಾವು ಈ ದೇಹ ಯಂತ್ರ ಈ ಯಂತ್ರ ಒಂದು ನಡೆಸ್ತಾ ಇದ್ದಾನೆ ಶ್ರೀರಾಮಕೃಷ್ಣ ಹೇಳ್ತಾರಲ್ವ ಅಮಿ ಯಂತ್ರ ತುಮಿ ಯಂತ್ರಿ ಹಾ ಅಮಿ ದೇಹ ತಿಮ್ಮಿಧರಣಿ ಅವರು ನಮ್ಮ ನಾವು ಯಂತ್ರ ಭಗವಂತನೇ ಯಂತ್ರ ನಡೆಸುವನು ಈ ಯಂತ್ರದ ಅರಿವು ಆ ಪ್ರಾಣಶಕ್ತಿ ಹೀಗೆ ಒಳಗೆ ಬರ್ತದೆ ಹೊರಗೋಗ್ತದೆ ಒಳಗೆ ಬರ್ತದೆ ಹೊರಗೋಗ್ತದೆ ಆ ಪ್ರಾಣಶಕ್ತಿಯ ಅರಿವಿನಿಂದ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಮಾಡಿದಾಗ ಮನಸ್ಸು ಇನ್ನೂ ಸ್ತಬ್ಧವಾಗ್ತದೆ ಆಮೇಲೆ ಆಮೇಲೆ ನಾವು ನಮ್ಮ ಮನಸ್ಸನ್ನು ಇನ್ನೂ ಸೂಕ್ಷ್ಮವಾಗಿರ್ತಕ್ಕ ಮನಸ್ಸನ್ನು ವೃತ್ತಿಯನ್ನು ಅದನ್ನು ನಾನು ಎಂಬ ಸಾಕ್ಷಿಯಿಂದ ಮನಸ್ಸನ್ನು ಗಮನಿಸುವಂಥದ್ದು ಮನೆಯವ ಮನುಷ್ಯಾಣಾಂ ಕಾರಣಂ ಬಂದ ಮೋಕ್ಷಯೋ ಈಗ ಪ್ರಕೃತಿಯ ಸ್ಥೂಲವಾಗಿರ್ತಕ್ಕಂಥ ಬಹಿರ್ ಪ್ರಕೃತಿ ಮನಸ್ಸು ಪ್ರಾಣಶಕ್ತಿ ನಂತರ ನಾವು ಮನಸ್ಸನ್ನು ನಿರೋಧೀಕರಿಸುವಂಥ ಪ್ರರೀ ವೀಕ್ಷಣೆ ಮೊಹಜಾ ಎಂಥೇಳ್ತಾರೆ ವೀಕ್ಷಣೆ ಮೋಹ ಜ ಎಂದು ಅದು ವಿಪಸ್ಸನ ಅಂತ ಹೇಳಿದ್ರೆ ವಿಶೇಷವಾಗಿ ವಿಶೇ ನೋಡುವಂಥದ್ದು ವಿಶೇಷಣ ಪಶ್ಯತಿ ಪಶ್ಯಮಾನ ವಿಶೇಷವಾಗಿ ನಮ್ಮ ಮನಸ್ಸಿನ ಆಲೋಚನೆಗಳು ಹೆಂಗೆ ಬರ್ತವೆ ಹೆಂಗೆ ಹೋಗ್ತವೆ ಬರೀ ತುಂಬ ಒಂದು ಮಲ್ಟಿ ಚಾನೆಲ್ ಟೆಲಿವಿಷನ್ ಥರ ಮನಸ್ಸನ್ನು ಗಮನಿಸುವಂಥದ್ದು ಮನಸ್ಸು ಹೀಗೆ ಆಲೋಚನೆಗಳು ಏನು ಕುತೂಹಲ ಡಿಟ್ಯಾಚ್ಡ್ ಆಗಿ ಮನಸ್ಸನ್ನು ವೀಕ್ಷಿಸುವಂಥದ್ದು ಸಂಯಮಕ್ಕಿಂತ ಕುತೂಹಲ ಹೆಂಗೆ ಆಲೋಚನೆಗಳ ಮನಸ್ಸಿನಲ್ಲಿ ನಿಲ್ತವೆ ಮನಸ್ಸೇ ಒಂದು ಬೇರೆ ವ್ಯಕ್ತಿ ಥರ ನಾವು ಹೇಳೋದು ಕೇಳೋದೇ ಇಲ್ಲ ಅದು ನಮ್ಗೆ ಗೊತ್ತಿಲ್ಲದೆ ಆಲೋಚನೆ ಬರ್ತವೆ ಹೋಗ್ತೀವಿ ಈ ಮನಸ್ಸಿನ ಆಲೋಚನೆಗಳ ಆ ಒಂದು ದೊಡ್ಡ ಪ್ರೊಸೆಷನ್ ದೊಡ್ಡ ಒಂದು ಆ ಸಂಗ್ರಾಮ ಆ ಮನಸ್ಸಿನ ಆಲೋಚನೆಗಳ ಸರಣಿಗಳನ್ನು ಒಂದೊಂದಾಗಿ ಒಂದೊಂದಾಗಿ ವೀಕ್ಷಿಸಿ ಈಗ ಈ ಆಲೋಚನೆ ಈ ಚಿತ್ರ ಈ ಬಣ್ಣ ಬರ್ತಾಯಿ ನೀವು ಇಷ್ಟಪಟ್ಟು ಯಾರು ನೆನೀಬೇಕಾಗಿಲ್ಲ ಬಂದ ನೆನಪನ್ನು ನೀವು ಅದನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಗಮನಿಸಿ ಓ ಈ ನೆನಪಿಗೆ ಬಂದಿದೆ ನೀವು ಅಬ್ಸರ್ವರ್ ಬೇರೆ ಈ ಮನಸ್ಸು ಬೇರೆ ನೀವು ಅಬ್ಸರ್ವರ್ ಆಗಿದ್ದು ಈ ಆಲೋಚನೆ ಗಮನಿಸಿ ಹೆಂಗೆ ಬರ್ತದೆ ಅದನ್ನು ಗಮನಿಸ್ತಾ ಇರೋದು ನಿಮ್ಗೆ ಗೊತ್ತಿಲ್ಲದೆ ಬೇರೆ ಆಲೋಚನೆ ಬಂದಾಯಿತು ಆ ಮನಸ್ಸಿನ ವೀಕ್ಷಣೆ ಅತ್ಯಂತ ಕುತೂಹಲಕಾರಿಯಾಗಿದೆ ಅದು ದ್ರಕ್ ದೃಶ್ಯ ವಿವೇಕ ಬರ್ತದೆ ಆವಾಗ ದ್ರಕ್ ದೃಶ್ಯ ಆ ಮನಸ್ಸು ನ ಸಾಕ್ಷಿ ಚೈತನ್ಯ ಮತ್ತು ಮನಸ್ಸಿನ ವ್ಯವಹಾರಗಳು ಅದು ಪ್ರಕೃತಿ ವಶ ಬಿಟ್ಟುಬಿಡಿ ಅದಕ್ಕೆ ನಿಮ್ಮ ಮನಸ್ಸಲ್ಲ ಅದು ಅದು ಇಡೀ ವಿಶ್ವ ಮನಸ್ಸಿನ ಭಾಗದ ಒಂದು ಕೋಣೆಯಲ್ಲಿ ನೀ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ನ ಒಂದು ರೂಮ್ನಲ್ಲಿ ನೀವಿದ್ದಂಗೆ ವಿಶ್ವ ಮನಸ್ಸು ವಿ ಆರ್ ಆಲ್ ಕನೆಕ್ಟೆಡ್ ಟು ದಿ ವಿಶ್ವ ಮನಸ್ಸು ನಿಮ್ದು ಒಂದು ಅದು ಆ ತರಂಗಗಳು ಅದನ್ನು ಸೂಕ್ಷ್ಮಗೊಳಿಸಿ ಅದನ್ನು ನಿರೋಧೀಕರಿಸಿ ಆ ಮನಸ್ಸನ್ನು ಹಂತವನ್ನು ದಾಟುವುದು ನಮ್ಮ ವ್ಯಕ್ತಿತ್ವದ ಅತ್ಯಂತ ಮೂಲ ಸಾಫ್ಟ್ವೇರ್ ಇದು ಮನಸ್ಸು ಅದನ್ನು ಸ್ವಲ್ಪ ಸಮಯ ಉಪಯೋಗಿ ಮಾಡಿ ಆಮೇಲೆ ಅದರ ಆಚೆ ಅಹಂ ಎಂಬುದು ಮೂಲ ಈ ಆಲೋಚನೆಗಳು ಅಯಂ ಘಟ ಅಂತ ಹೇಳಿದರೆ ಇದು ಮರ ಇದು ಮನೆ ಇದು ಮಡಕೆ ಅಂತ ಹೇಳಿದರೆ ನನಗೆ ಇದು ಮಡಕೆ ಅಂತ ಗೊತ್ತಿದೆ ಅಂತ ಅರ್ಥ ನಾನು ಎಂಬುವನು ಯಾರು ಈಗ ಮನಸ್ಸಿಗೆ ಅತೀತವಾಗಿರ್ತಕ್ಕಂತಹದ್ದು ನಾನು ಎಂಬ ನಮ್ಮ ವ್ಯಕ್ತಿತ್ವದ ಕೇಂದ್ರ ಅದು ಹೃದಯದ ಕೇಂದ್ರದಲ್ಲಿದೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂತಹದ್ದು ಆಧ್ಯಾತ್ಮಿಕತೆಯ ಧ್ಯಾನದ ಹೆಬ್ಬಾಗಿಲ್ಲದು ನಾನು ನಾನು ಆ ನಾನು ಇನ್ನು ನಮಗೆ ಏನು ಗೊತ್ತಿಲ್ಲ ನಾನು ಎಂಬುದು ದೊಡ್ಡ ನಮಗೆ ತಳಗೊತ್ತಿಲ್ಲದ ನಮ್ಮ ವ್ಯಕ್ತಿತ್ವದ ನೆಲ ಅದು ಅದನ್ನು ನಾವು ಅಲ್ಲಿನೇ ಭಗವಂತನನ್ನು ಆ ಒಂದು ಸ್ಪೇಸಲ್ಲಿ ಚಿತ್ ನಾನು ಎಂಬುದು ನಮ್ಮ ಹೃದಯ ದೇಗುಲದ ಧರಂ ಅಲ್ಲಿ ಹೇಳಿದೆ ಸೂಕ್ಷ್ಮವಾಗಿರ್ತಕ್ಕಂತಹ ವಿಪಾಪ್ ಪವಿತ್ರವಾಗಿರ್ತಕ್ಕಂಥ ಇದನ್ನು ಋಷಿಕ ಮುನಿಗಳು ಕಂಡಿದ್ದಾರೆ ಅಲ್ಲಿದೆ ವಿಪಾಪ್ಮ್ ಪರಮೇಶ್ವೂತಂ ಅಲ್ಲಿ ತುಂಬಾ ದೈವತ್ವದ ಅರಿವು ಗಾಡ್ ಕಾನ್ಶಿಯಸ್ನೆಸ್ ಪರಮೇಶ್ವೂತಮ್ ಅಂದ್ರೆ ತುಂಬಿ ತುಳುಕಾಡುವ God Consciousness ಪರ ಯತ್ಪುಂಡರೀಕಂ ಪುರ ಮಧ್ಯ ಸಂಸ್ಥಂ ಅಂತಹ ಒಂದು ದೈವತ್ವದ ನೆಲೆ ಪುರ ಮಧ್ಯಂದರೆ ನಮ್ಮ ವ್ಯಕ್ತಿತ್ವದ ಕೇಂದ್ರದಲ್ಲಿದೆ ಒಳದಲ್ಲಿದೆ ತತ್ರಾಪಿ ಅದರೊಳಗೆ ಗಗನಂ ವಿಶೋಕಂ ಶೋಕರ ಹಿತ ಅಂದರೆ ಆನಂದಮಯ ಅಲ್ಲಿ ಒಂದು ಚಿದಾಕಾಶ ಇದೆ ಮೆಟೀರಿಯಲ್ಸ್ ಕೈಯಲ್ಲ ಅದು ಸ್ಪೇಶಿಯಲ್ ಮೆಂಟಲ್ ಸ್ಪೇಸ್ ಇದೆ ಅದಕ್ಕಿಂತ ಸೂಕ್ಷ್ಮವಾಗಿರತಕ್ಕಂಥದ್ದು ಚೈತನ್ಯದ ಸ್ಪೇಸ್ Non-material, non-mental, ಚಿದಾಕನ್ imagination. buddhi ಮೆಂಟಲ್ ಡೀಪರ್ buddhi-yogam tam ಬುಧೀಂದ ದೀ್ಧಯೋಗ ತಪಾಯಿ ತೇ ತ bhajatam priti ಪ್ರೀತಿಪೂರ್ವಕ ಧಾಮಿ ಭಗವಂತನ ಭಕ್ತಿಯಿಂದ ಸದಾ ನೆನೆಸ್ಕೊಂಡ್ರೆ ನಮಗೆ ಅವನನ್ನು ಹೇಗೆ ನಾವು ಧ್ಯಾನ ಮಾಡಬೇಕು ಅಂತ ಅವನೇ ಕಲಿಸ್ಕೊಡ್ತಾನೆ ಅವನೇ ಗುರು ರೂಪದಲ್ಲಿ ಬಂದು ಅವನೇ ಕಲಿಸ್ಕೊಡ್ತಾನೆ ಅಂತಹ ದಹರ ವಿದ್ಯೆ ಇದು ಆ ಒಂದು ಹೃದಯ ದೇಗುಲದಲ್ಲಿ ಚಿದಾಕಾಶದಲ್ಲಿ ಗಗನಂ ವಿಶೋಕಂ ಆ ಶೋಕರಹಿತ ಆನಂದಮಯವಾಗಿರ್ತಕ್ಕಂತಹ ಬೆಳದಿಂಗಳ ಒಂದು ಸ್ಪೇಸ್ ಹೇಗಿರ್ತದೆ ಆ ಥರದ ಆ ಸ್ಪೇಸ್ ಒಳಗೆಚ್ಚಿದ ಆ ದಿವ್ಯವಾಗಿರ್ತಕ್ಕಂಥ ನಮ್ಮ ಇಷ್ಟ ದೇವತೆ ಅಲ್ಲಿ ವಿರಾಜಮಾನಾಗಿ ಆತ್ಮಸ್ವರೂಪನಾಗಿ ಈಶ್ವರ ಸರ್ವಭೂತಾನಂ ಹೃದ್ದೇಶಿ ಅರ್ಜುನ ಧಿಷ್ಠಿ ಗಗನಂ ವಿಶೋಕಂ ಯಸ್ಮಿನ್ ತದಂತ ತತುಪಾಸಿತವ್ಯಂ ಅದರ ತದಂತ ತತ್ ಆತ್ಮತತ್ವ ಭಗವಂತನನ್ನು ಇಷ್ಟ ದೇವತೆಯನ್ನು ಉಪಾಸನೆ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಉಪನಿಷತ್ತೇ ನಮಗೆ ಹೇಳಿಕೊಡ್ತಾ ಇದೆ ಹೇಗೆ ನಾವು ಧ್ಯಾನ ಮಾಡಬೇಕು ಅಂತ ಆ ದಿವ್ಯವಾಗಿರ್ತಕ್ಕಂಥ ಹೃದಯ ದೇಗುಲದ ಚಿದಾಕಾಶದ ಆ ಚೈತನ್ಯದ ಬೆಳಕಿನಲ್ಲಿ ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆ ನಿರಾಕಾರ ನಿರ್ಗುಣನೆ ಭಕ್ತರಿಗೋಸ್ಕರ ಸಗುಣ ರೂಪ ತಾಳಿ ಅವನು ಎಟ್ ಒನ್ಸ್ ಆಕಾರ ಎಟ್ ಒನ್ಸ್ ನಿರಾಕಾರ ಅವನು ಸರ್ವಶಕ್ತ ಆಗಿದ್ದರಿಂದ ಆಕಾರ ತಾಳಬಾರ್ದಂತೇನಿಲ್ಲ ಅವನಿಗೆ ಲಿಮಿಟ್ ಮಾಡಬಾರ್ದು ಕೆಲವರು ಶ್ರೀರಾಮಕೃಷ್ಣ ಭಗವಂತ ನಿರಾಕಾರ ಮಾತ್ರ ಆದರೆ ಪ್ರಪಂಚ ಹೇಗಾಗಿದ್ದು ಅವನು ಬೈ ಅವರಿಂದ ಹೊರಗಿದೆಯೇ ಪ್ರಪಂಚ ಭಗವಂತ ಸರ್ವಾ ಸರ್ವವ್ಯಾಪಿ ಸರ್ವಶಕ್ತ ಅವನು ಬೇಕಾಗಿದ್ದರೆ ಆಕಾರವನ್ನು ಧರಿಸ್ತಾನೆ ನಿರಾಕಾರ ಆಕಾರಕ್ಕೆ ಅತೀತನೂ ಅವನು ಆದ್ದರಿಂದ ಭಗವಂತನ ದೇವ್ಯ ಸ್ವರೂಪದ ಹಿನ್ನೆಲೆಯಲ್ಲಿ ಆಕಾರ ನಿರಾಕಾರ ಚಿತ್ ಘನಕಾಯಿ ಅವನು ಚೈತನ್ಯನೂ ಹೌದು ಅವನು ಘನ ಅದು ಆಕಾರ ನಿರಾಕಾರದ ಒಂದು ದೊಡ್ಡ ಸಂಗಮ ಶ್ರೀರಾಮಕೃಷ್ಣ ಯಾರು ಇಷ್ಟ ದೇವತೆಯವರು ಅವರನ್ನು ಹೃದಯದ ದೇಗುಲದಲ್ಲಿ ಚಿದಾಕಾಶದಲ್ಲಿ ಆ ದಿವ್ಯವಾಗಿರ್ತಕ್ಕಂತಹ ಆ ಒಂದು ನಮ್ಮ ವ್ಯಕ್ತಿತ್ವದ ಮೂಲದ ಹಿನ್ನೆಲೆಯಲ್ಲಿರುವಂತಹ ನಮ್ಮದೇ ಆಗಿರ್ತಕ್ಕಂತಹ ಆತ್ಮಸ್ವರೂಪನಾಗಿ ಭಗವಂತ ಹೇಗೆ ಕಂಗೊಳಿಸ್ತಾ ಇದ್ದಾನೆ ಅಂತ ಒಂದು ಆನಂದದಿಂದ ಧ್ಯಾನ ಮಾಡಿ ಅವನಿಗೆ ಮಾನಸ ಪೂಜೆಯನ್ನು ಸಲ್ಲಿಸಿ ಆಮೇಲೆ ಅವನ ನಾಮಸ್ಮರಣೆಯನ್ನು ಮಾಡಿ ಮತ್ತು ಅವನ ಹತ್ರ ಮಾತಾಡಿ ಆತ್ಮೀಯತೆಯಿಂದ ಹೃದಯ ದೇಗುಲದಲ್ಲಿದ್ದಂಥ ನಮ್ಮ ಭಗವಂತನ ಏ ಭಗವಂತ ನನಗೆ ಭಕ್ತಿ ಕೊಡು ಶ್ರದ್ಧೆ ಕೊಡು ನನಗೆ ನಿನ್ನ ಧ್ಯಾನ ಹೇಗೆ ಮಾಡೋದು ಅಂತ ಸರಿ ಗೊತ್ತಿಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ಭಗವಂತ ದಾರಿ ತೋರಿಸಿಕೊಡು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮಾ ಕೈವಲ್ಯಪತಿನೇನು ಪಿತಾಸಿ ಲೋಕಸ್ಯ ಚರಾಚರಸ್ಯ tamasya ಪೂಜ್ಯ gurur ಗರಿಯಾನ್ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮದೇ ಆದ ಭಾಷೆಯಲ್ಲಿ ಭಗವಂತನ ಹತ್ರ ಆತ್ಮೀಯತೆಯಿಂದ ನಾವು ಪ್ರಾರ್ಥಿಸಿ ಮಾತಾಡಬೇಕು ಆಮೇಲೆ ಆ ಒಂದು ಭಗವಂತನ ಸಾನಿಧ್ಯವನ್ನು ಅನುಭವಿಸಿದ ನಂತರ ಸಾಯುಜ್ಯವನ್ನು ಅನುಭವಿಸಿದ ನಂತರ ಪ್ರಾಕ್ಟೀಸ್ ಆಫ್ ದ ಪ್ರಸೆನ್ಸ್ the ದ ಡಿವೈನ್ ಜಸ್ಟ್ ಬೇ ದಿ ಬ್ಲಿಸ್ ಆಫ್ ದ ಪ್ರಸೆನ್ಸ್ ಆಫ್ ದ ಡಿವೈನ್ ಆ ದಿವ್ಯ ಮಂಗಳಕರವಾಗಿರ್ತಕ್ಕಂಥ ಆ ಭಗವಂತನ ದಿವ್ಯ ಸ್ವರೂಪವನ್ನು ಹೃದಯ ದೇಗುಲದಲ್ಲಿ ನಾವು ಅವನು ಲಾರ್ಡ್ ಆಫ್ ದ ಯೂನಿವರ್ಸ್ ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತಹವನು ನಮ್ಮ ಹೃದಯಸ್ಥನಾಗಿದ್ದಾನೆ ಭಗವಂತ ಗೋವಿಂದ ಗೋವಿಂದ ಅತಿಯಾನಂದ ಆ ಭಗವಂತನ ಆನಂದಮಯ ದಿವ್ಯ ಅಸ್ತಿತ್ವದ ಪ್ರಾಜ್ವಲ್ಯಮಾನವಾಗಿರ್ತಕ್ಕಂಥ ರನ್ಮನ ನಮ್ಮ ವ್ಯಕ್ತಿತ್ವವನ್ನು ತುಂಬಿ ಸ್ಫುರ್ಣ ಆನಂದದ ಆ ಲಹರಿಯಲ್ಲಿ ಅವನನ್ನು ನಾವು ಧ್ಯಾನ ಮಾಡಬೇಕು ಪ್ರಪಂಚ ಶೂನ್ಯವಾಗಿಬಿಡ್ತದೆ ಹೇಗೆ ನಿದ್ದೆ ಗಾಢ ನಿದ್ದೆಯಿಂದ ಹೇಳುವಾಗ ನಮಗೆ ಹೇಗೆ ಯೋ ಪ್ರಪಂಚದ ಆಲೋಚನೆ ಮಾಡಬೇಕಂತ ಮನ ಎಷ್ಟೊಂದು ಚೆನ್ನಾಗಿದೆ ನಿದ್ದೆ ಇನ್ನೂ ಹತ್ತು ನಿಮಿಷ ಮಲಗೋಣ ಅಂತ ಹೇಗೆ ನಮಗೆ ಆ ತಮಸ್ಸಿನಲ್ಲಿ ನಮಗೆ ಹೇಗೆ ಒಂದು ಆನಂದ ಸಿಗ್ತದೆ ಇದು ಅತ್ಯಂತ ಸತ್ವದ ಆನಂದ ಭಗವಂತನ ಆನಂದ ಎಷ್ಟಾದರೂ ಇನ್ನೂ ಧ್ಯಾನದಿಂದ ಹೇಳೋದು ಬೇಡ ಇನ್ನೂ ಭಗವಂತನ ದಿವ್ಯ ಹೇಗೆ ದುಂಬಿ ಅತ್ಯಂತ ಸ್ವಾದಿಷ್ಟವಾಗಿರ್ತಕ್ಕಂತಹ ಮಕರವನ್ನವನ್ನು ಹೀರುವಾಗ ಅದು ಅಲ್ಲಿನೇ ಮರ್ತು ಬಿಟ್ಟು ಅಲ್ಲಿನೇ ಕೆಲವೊಮ್ಮೆ ಇರ್ತದಂತೆ ಅದುಂಬಿ ಅದು ಹೇಳಿ ಹಾರಬೇಕು ಹೋಗಬೇಕಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ಆ ಸ್ವಾದದ ಅಮಲಿನಲ್ಲಿ ಆ ಭಗವಂತನ ದಿವ್ಯ ಸಾನ್ನಿಧ್ಯದ ಆ ಭವ್ಯವಾಗಿರ್ತಕ್ಕಂತಹ ಆ ಆನಂದದ ಲಹರಿಯಲ್ಲಿ ಆ ಸ್ಫುರಣದಲ್ಲಿ ನಾವು ದೇಶ ಕಾಲವನ್ನು ನಾವು ಎಂಬುದನ್ನು ಮರೆತು ಅವನಲ್ಲಿ ತಾದಾತ್ಮ್ಯ ಹೊಂದಿ ಪ್ರಾಕ್ಟೀಸ್ ಆಫ್ ದ ಪ್ರಸೆನ್ಸ್ ಆಫ್ ದ ಡಿವೈನ್ ಈ ಧ್ಯಾನವನ್ನು ನಾವು ಸ್ವಲ್ಪ ಹೊತ್ತು ಮಾಡೋಣ ಕೊನೆಗೆ ಸಂಕಲ್ಪ ಮಾಡಿ ಹೇ ಭಗವಂತ ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ನೀನು ಧ್ಯಾನದಲ್ಲಿ ಹೇಗೆ ನಿನ್ನ ದಿವ್ಯ ಅಸ್ತಿತ್ವದ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ಇಲ್ಲಿ ಅದು ಕೊನೆಯಾಗಬಾರ್ದು ಮುಗಿಯಬಾರ್ದು ಹೇ ಭಗವಂತ ನನ್ನ ನಿತ್ಯ ಜೀವನದ ಕೌಟುಂಬಿಕ ಕರ್ತವ್ಯಗಳು ವ್ಯವಹಾರದ ಕರ್ತವ್ಯದಲ್ಲಿ ಕೂಡ ನಿನ್ನನ್ನು ಮರೆಯದೇ ಆಗೊಮ್ಮೆ ಈಗೊಮ್ಮೆ ಸಾಧ್ಯವಾದರೆ ಸತತವಾಗಿ ನೆನೆಯುತ್ತ ನಿನ್ನ ಅರಿವಿನ ಹಿನ್ನೆಲೆಯಲ್ಲಿ ನಾನು ನನ್ನೆಲ್ಲ ಕರ್ತವ್ಯವನ್ನು ನಿನಗೆ ಪೂಜೆಯನ್ನಾಗಿ ಮಾಡಿ ಪ್ರಿಯತಂ ಪುಂಡರಿ ಕಾಕ್ಷ ಸರ್ವಯಜ್ಞೇಶ್ವರೋಹರಿ ಇಡೀ ಎಲ್ಲ ಈ ಜಗತ್ತಿನಲ್ಲಿ ಮಾಡುವಂಥದ್ದು ಭಗವಂತನಿಗೆ ನಾವು ಮಾಡುವಂತಹ ಒಂದು ಜೀವನ ಯಜ್ಞ ಅಂತ ಹೇಳಿ ನಮ್ಮ ಎಲ್ಲ ಕರ್ತವ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಭಗವಂತಿನ ಅರಿವಿನ ಹಿನ್ನೆಯಲ್ಲಿ ಮಾಡುವಂಥ ಶಕ್ತಿಯನ್ನು ದಯಪಾಲಿಸಿ ಭಗವಂತ ಅಂತ ಪ್ರಾರ್ಥಿಸಿ ನಮ್ಮ ಧ್ಯಾನವನ್ನು ಕೊಂಡುಕೊಳ್ಳಬೇಕು ಓಂ ಶಾಂತಿ ಶಾಂತಿ ಶಾಂತಿ ಹರಿ ಹಿ ಶ್ರೀರಾಮಕೃಷ್ಣಾರ್ಪಣಮಸ್ತು